ಂಡೂಷಸು ಹಸನಾ ಚಂಪಕೋ ವಕ್ತಾ ಚೂತೋ ಗೀತಾತಿ ಪುರೋನರ್ತನಾತ್ ಕರ್ಣಿಮೇಂದರೆ ಸುರಹೊನ್ನ ಎಂದು ಕೆಲವರು ರುದ್ರಾಕ್ಷಿ ಹೂ ಎಂದು ಕೆಲವರು ಹೇಳುತ್ತಾರೆ ಇಂತ ಕವಿ ಸಮಯ ವಿವರಗಳನ್ನು ಶಾಸ್ತ್ರಿಗಳು ಹೇಳುವರು ಹೀಗೆ ವಿನೋದದ ಮಾತುಕತೆ ಮಾಡಿಕೊಂಡು ಸುಮಾರು ಒಂಬತ್ತು ಗಂಟೆಯ ವೇಳೆಗೆ ಹಿಂತಿರುಗುವೆವು ಅಷ್ಟು ಹೊತ್ತಿಗೆ ಅಂದಿನ ದಿನಪತ್ರಿಕೆ ಬಂದಿರುವುದು ಶಾಸ್ತ್ರಿಗಳು ಅವರ ಮುಖ್ಯ ಮುಖ್ಯ ಶೀರ್ಷಿಕೆಗಳನ್ನು ನೋಡಿ ಆ ಭಾಗಗಳನ್ನು ಓದ ಹೇಳುವರು ಅದಾದ ಮೇಲೆ ಚರ್ಚೆ ಹೀಗೆ ಹದಿನೊಂದು ಗಂಟೆಯವರೆಗೆ ಅನಂತರ ಭೋಜನ ನಿದ್ರೆ ಮಧ್ಯಾಹ್ನ ಮೂರು ಗಂಟೆಗೆ ಮತ್ತೆ ನಾನು ಅಲ್ಲಿರುತ್ತಿದ್ದೆ ಆ ವೇಳೆಗೆ ಶಾಸ್ತ್ರಿಗಳವರ ಕುಟುಂಬ ಲಕ್ಷ್ಮಮ್ಮನವರಿಗೂ ಕೈ ಬಿಡುವಾಗಿರುತ್ತಿತ್ತು ನಾವೆಲ್ಲಾ ಕುಳಿತು ಏನಾದರೂ ಮಾತನಾಡುತ್ತಿರುವೆವು ನಾಲ್ಕೂವರೆ ಐದು ಗಂಟೆಯ ವೇಳೆಗೆ ಶಾಸ್ತ್ರಿಗಳನ್ನು ನೋಡಲು ಇತರ ಸ್ನೇಹಿತರು ಬರುವರು ಒಂದೊಂದು ದಿನ ಒಂದು ಸಣ್ಣ ಗಾಳಿಯ ಸಂಚಾರ ಹೋಗುತ್ತಿದ್ದುದುಂಟು ಮೊದಮೊದಲು ಸಾಮಾನ್ಯವಾಗಿ ಒಂದು ಕೋಚ್ ಗಾಡಿಯನ್ನು ಬಾಡಿಗೆಗೆ ತೆಗೆದುಕೊಂಡು ಅದರಲ್ಲಿ ಕೊಂಚ ದೂರ ಗಾಳಿ ಸೇವನೆಗೆ ಹೋಗುತ್ತಿದ್ದೆವು ಕೊಂಚ ಕಾಲವಾದ ಮೇಲೆ ಯಾರಾದರೂ ಸ್ನೇಹಿತರು ಕಾರನ್ನು ತರುವರು ಅದರಲ್ಲಿ ಹೋಗಿ ಗಾಳಿ ಸೇವನೆ ಮಹಾಕ ಕಾವ್ಯನಿಷ್ಠೆ ಅವರು ಬೆಂಗಳೂರಿಗೆ ಬಂದ ಹೊಸದರಲ್ಲಿ ತಿರ ದುರ್ಬಲರಾಗಿದ್ದರು ಆದರೆ ಹೊತ್ತು ಕಳೆಯುವುದು ಹೇಗೆ ಈ ಮಾತು ಬಂದಾಗ ನಾನು ಒಂದೆರಡು ಪುಸ್ತಕಗಳನ್ನು ಕೊಡುವುದಾಗಿ ಹೇಳಿದೆ ಆಗ ನಾನು ಗ್ರೀಕ್ ನಾಟಕ ಕವಿ ಸೋಪೊಕ್ಲೀಸ್ ಎಂಬ ಕೃತಿಗಳನ್ನು ಓದುತ್ತಿದ್ದೆ ಆ ವಿಷಯದಲ್ಲಿ ನನಗೆ ಉತ್ಸಾಹ ಕೊಂಚ ಅತ್ಯುತ್ಸಾಹವೆಂದೇ ಹೇಳಬೇಕು ಅತ್ಯುತ್ಸಾಹವು ನನ್ನ ದೌರ್ಯ ದೌರ್ಬಲ್ಯಗಳಲ್ಲೊಂದು ಹೇಳಿದ ಉತ್ತರ ನಾನು ಬರೆದಿಡಬೇಕಾದದ್ದು ನನಗೆ ಯಾತಕ್ಕೆ ಸಾರಿಯ ಹೊಸಓದು ನನ್ನ ಹಳೆಯ ರಾಮಾಯಣ ಹಳೆಯ ಶೇಕ್ಸ್ಪಿಯರ್ ಇದಿಷ್ಟು ಸಾಕು ಶಂಕರ ನಾರಾಯಣ ಶಾಸ್ತ್ರಿಗಳು ಶ್ರೀನಿವಾಸ ಶಾಸ್ತ್ರಿಗಳ ತಂದೆಗಳು ಶಂಕರನಾರಾಯಣ ಶಾಸ್ತ್ರಿಗಳು ಹೆಸರುವಾಸಿರಿಯ ಹೆಸರುವಾಸಿಯಾದ ಪುರಾಣಿಕರು ಅವರು ಶ್ರೀಮದ್ ರಾಮಾಯಣವನ್ನು ಪುರಾಣ ಹೇಳುತ್ತಿದ್ದವರು ಹೀಗೆ ಶಾಸ್ತ್ರಿಗಳ ರಾಮಾಯಣ ಪ್ರೀತಿಯು ರಾಮಾಯಣ ಪಾಂಡಿತ್ಯವು ಕುಲಪರಂಪರೆಯಿಂದ ಬಂದಿದ್ದವು ಶಾಸ್ತ್ರಿಗಳವರ ಅಜ್ಜ ಮುತ್ತಜ್ಜ ಹಿರಿಯ ಜಂದಿರು ವೇದ ಸಂಪನ್ನರಾಗಿ ವಾದಾಕ್ಯದಲ್ಲಿ ವ್ಯತ್ಯಾಶ್ರಮದಲ್ಲಿ ಸಿದ್ದಿ ಹೊಂದಿದವರು ಶಾಸ್ತ್ರಿಗಳ ಜನ್ಮಸ್ಥಳ ಕುಂಭಕೋಣ ಕುಂಭಕೋಣಕ್ಕೆ ಐದಾರು ಮೈಲಿ ದೂರದಲ್ಲಿರುವ ವಲಂಗಿಮಾನ್ ಎಂಬ ಗ್ರಾಮ ಆ ಗ್ರಾಮದ ಹತ್ತಿರ ಶಾಸ್ತ್ರಿಗಳ ಪೂರ್ವಿಕರ ಸಮಾಧಿಗಳಿವೆ ಆ ಸಮಾಧಿಗಳನ್ನು ದುರಸ್ತುಪಡಿಸಿ ಅಲ್ಲಿ ಆರಾಧನೆಯ ದಿನ ಪೂಜೆ ನಡೆಸುವುದಕ್ಕಾಗಿ ಶಾಸ್ತ್ರಿಗಳು ಪ್ರತಿ ವರ್ಷವೂ ಹಣ ಕಳುಹಿಸುತ್ತಿದ್ದದ್ದು ನನಗೆ ತಿಳಿದಿದೆ ರಾಮಾಯಣ ವ್ಯಾಸಂಗ ಶಾಸ್ತ್ರಿಗಳು ವಾಲ್ಮೀಕಿ ರಾಮಾಯಣವನ್ನು ಓದುವರು ತಾವು ಓದಿದ ಪ್ರಕರಣಗಳನ್ನು ತಮಿಳು ಕವಿ ಕಂಬರ್ ಹೇಗೆ ಪ್ರತಿಪಾದಿಸಿದ್ದಾರೆಂದು ಕುಟುಂಬ ಲಕ್ಷ್ಮನವರನ್ನು ಕೇಳುವರು ಆಕೆ ತಮಿಳು ಸಾಹಿತ್ಯದಲ್ಲಿ ಹೆಚ್ಚು ಪರಿಚಿತಿ ಇದ್ದವರು ಅಲ್ಲಿಯ ಸ್ವಾರಸ್ಯವನ್ನು ಕುರಿತು ಕೊಂಚ ಮಾತಾಗುವುದು ಹೀಗೆ ಸಾವಕಾಶವಾಗಿ ಸಾಗಿತ್ತು ಅವರ ರಾಮಾಯಣ ವ್ಯಾಸಂಗ ಶೇಕ್ಸ್ಪಿಯರ್ ಗ್ರಂಥವನ್ನು ಡಾಕ್ಟರ್ ಸಿಬಿ ರಾಮರಾಯರ್ ಕೊಟ್ಟರು ಅದು ಪೋಲಿಯೋ ಆಕಾರದ ಮೂರು ಸಂಪುಟಗಳ ಪುಸ್ತಕ ದೊಡ್ಡ ಅಕ್ಷರದ್ದು ಶಾಸ್ತ್ರಿಗಳು ಶೇಕ್ಸ್ಪಿಯರನ ಪಾತ್ರ ರಚನೆಯ ಕುಶಲತೆಯನ್ನು ಮೆಚ್ಚಿಕೊಳ್ಳುತ್ತಾ ಸಂದರ್ಭೋಚಿತವಾಗಿ ಬಂದ ಸಂವಾದಗಳನ್ನು ಸಮಾಲೋಚನಾ ವಾಕ್ಯಗಳನ್ನು ಮತ್ತೆ ಮತ್ತೆ ಓದಿ ವಿವರಿಸುವರು ಒಂದೊಂದು ದಿನ ಸಂಜೆ ಗಾಡಿಯಲ್ಲಿ ಕುಳಿತು ಪಟ್ಟಣದ ದರ್ಶನೀಯ ಸ್ಥಳಗಳನ್ನು ನೋಡಿಕೊಂಡು ಬರುವರು ಇಂಥ ಸ್ಥಳಗಳಲ್ಲಿ ಒಂದು ಬಳೆಬೇಟೆಯಲ್ಲಿರುವ ಸುಗ್ರೀವನ ದೇವಸ್ಥಾನ ಅದು ಶಾಸ್ತ್ರಿಗಳ ಮನಸ್ಸಿಗೆ ವಿಶೇಷದ ಸಂಗತಿಯಾಯಿತು ಸುಗ್ರೀವನು ಶ್ರೀರಾಮನ ಸಹಿತ ಧರ್ಮ ನೆರವಾದವನು ಅಂತ ಮಹಾನುಭಾವನನ್ನು ಸ್ಮರಿಸಿ ಗುಡಿ ಕಟ್ಟಿದ ಕಟ್ಟಿರುವುದು ಬಹಳ ಶ್ಲಾಘ್ಯವಾದ ಸಂಗತಿ ಸುಗ್ರೀವನನ್ನು ನೆನೆಯುವಂತಹ ಸಾಧು ಸಜ್ಜನರು ಬೆಂಗಳೂರಿನಲ್ಲಿದ್ದರಲ್ಲ ಎನ್ನುತ್ತಿದ್ದರು ಸುಗ್ರೀವನ ವಿಗ್ರಹದ ಯಾವುದೋ ಒಂದು ಲಕ್ಷಣವನ್ನು ಅವರು ಗುರುತಿಸಿ ಹೇಳಿದ್ದರು ಈಗ ಮರೆತು ಹೋಗಿದೆ ಶಾಸ್ತ್ರಿಗಳು ಅಣ್ಣ ತಮ್ಮಂದಿರ ಎಲ್ಲಾ ಹಿರಿಯರು ವಾಸುದೇವಶಾಸ್ತ್ರಿ ನರಸಿಂಹಶಾಸ್ತ್ರಿ ನರಸಿಂ ರಾಮಸ್ವಾಮಿ ಶಾಸ್ತ್ರಿ ಇವರು ತಮ್ಮಂದಿರು ವಾಸುದೇವ ಶಾಸ್ತ್ರಿಗಳು ಬಳ್ಳಾರಿ ಮೊದಲಾದ ಕಡೆ ಸ್ಕೂಲುಗಳ ಇನ್ಸ್ಪೆಕ್ಟರ್ ಆಗಿದ್ದರು ವಿದ್ಯಾ ಸಂಪನ್ನರು ನರಸಿಂಹ ಶಾಸ್ತ್ರಿಗಳು ಕೋಆಪರೇಟಿವ್ ಸಂಸ್ಥೆಗಳಲ್ಲಿದ್ದರು ರಾಮಸ್ವಾಮಿ ಶಾಸ್ತ್ರಿಗಳು ಹಿಂದೂ ಪತ್ರಿಕೆಯ ಸಹಾಯ ಸಂಪಾದಕ ಸಂಪಾದಕರಾಗಿದ್ದರು ಈ ಸಂದರ್ಭದಲ್ಲಿ ಒಂದು ಸಂಗತಿ ನನಗೆ ಬರುತ್ತದೆ ಒಂದಾನೊಂದು ದಿನ ಶಾಸ್ತ್ರಿಗಳು ನನ್ನನ್ನು ಕೇಳಿದರು ನಿನ್ನ ತಮ್ಮ ಏನು ಮಾಡುತ್ತಿದ್ದಾನೆ ಕಾಲೇಜಿನಲ್ಲಿ ಓದುತ್ತಿದ್ದಾನೆ ಮೈಸೂರಿನಲ್ಲಿ ಅವನ ಐಚ್ಛಿಕ ವಿಷಯ ಏನು ಪಾಲಿಟಿಕ್ಸ್ ಇಕನಾಮಿಕ್ಸ್ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಅದು ಯಾಕೆ ಈ ವಿಷಯಗಳನ್ನು ಆರಿಸಿಕೊಟ್ಟೆ ನೀನು ನಾನು ಆರಿಸಿಕೊಟ್ಟದಲ್ಲ ಅವನೇ ಆರಿಸಿಕೊಂಡದ್ದು ಅವನು ನನ್ನಂತೆಯೇ ಪತ್ರಿಕೋದ್ಯ ಪತ್ರಿಕೋದ್ಯಕ್ಕೆ ಸೇರಿದರೆ ಈ ಶಾಸ್ತ್ರಗಳು ಉಪಯೋಗಕ್ಕೆ ಬರಬಹುದೆಂದು ಅವನು ಯೋಚಿಸಿರಬೇಕು ಸಾಕು ಸಾರ್ ಮನೆಗೊಬ್ಬ ಸಂಸಾರಕ್ಕೆ ಅನ್ನ ಕೊಡುವ ಉದ್ಯೋಗವನ್ನು ಅವನು ಹಿಡಿಯಲಿ ನನ್ನ ಸಂಸಾರದಲ್ಲಿ ನನಗಾಗಿರುವ ಅನುಭವವನ್ನು ಕೇಳಿ ನಾನಂತೂ ಸ್ಕೂಲ್ ಮೇಸ್ಟರ್ ಆದ ನನ್ನ ತಮ್ಮ ವಾಸುದೇವನು ಸ್ಕೂಲ್ ಮೇಸ್ಟರ್ ಆದ ತಂದೆಶಾಹಿಗಳನ್ನು ಮುಪ್ಪಿನಲ್ಲಿ ಸುಖವಾಗಿ ನೋಡಿಕೊಳ್ಳಬೇಕೆಂದು ನನ್ನ ಆಸೆ ನನ್ನ ತಮ್ಮ ರಾಮಸ್ವಾಮಿ ಲಾಯರ್ ಆಗಬೇಕೆಂದು ಯೋಚನೆ ಮಾಡಿ ವಕೀಲ್ ಕೃಷ್ಣಸ್ವಾಮಿ ಅಯ್ಯರ್ ಅವರನ್ನು ಕೇಳಿಕೊಂಡೆ ನಿಮ್ಮ ಆಫೀಸಿನಲ್ಲಿ ಈ ಹುಡುಗನಿಗಾಗಿ ಒಂದು ಜಾಗ ಮೀಸಲಾಗಿಟ್ಟರಬೇಕು ಎಂದು ಅವರು ದಯಮಾಡಿ ಒಪ್ಪಿದರು ಆದರೆ ಈ ಹುಡುಗ ಬಿಎಲ್ ಪಾಸು ಮಾಡಿದ್ದಾದ ಮೇಲೆ ಪತ್ರಿಕೋದ್ಯಮ ಪತ್ರಿಕೋದ್ಯಮಕ್ಕೆ ಸೇರುತ್ತೇನೆಂದು ಹಠ ನನ್ನ ಯೋಚನೆ ಹಾಗೆ ಮುರಿದು ಹೋಯಿತು ದೇಶ ಸೇವೆ ಎಂಬುದು ದೊಡ್ಡ ಉದ್ಯೋಗ ಅದು ಬೇಡವೆಂದು ಯಾರು ತಾನೇ ಹೇಳಿದರು ಆದರೆ ಸಂಸಾರಕ್ಕೆ ಒಂದಿಷ್ಟು ಅನ್ನವಸ್ತ್ರಗಳನ್ನು ಕಾಣಿಸಬೇಕಲ್ಲ ಶಾಸ್ತ್ರಿಗಳು ದಾರಿದ್ರ್ಯದ ಕಾರಣದಿಂದ ಮನಸ್ಸಿನಲ್ಲಿ ಕುಗ್ಗಿದವರಲ್ಲ ಅವರ ಮನಸ್ಸು ಆಕಡೆ ಕಡೆ ನಾನು ಕಾಣೆ ಆದರೆ ಸಂಸಾರದಲ್ಲಿ ಒಂದೊಂದು ಸಾರಿ ಮುಗ್ಗಟ್ಟಿನ ಸಂದರ್ಭ ಬರುತ್ತದಲ್ಲ ಅಂತಹ ಸಮಯಗಳಲ್ಲಿ ಅವರು ಕೊಂಚ ಚಿಂತಾಕ್ರಾಂತರಾಗಿದ್ದದನ್ನು ನಾನು ನೋಡಿದ್ದೇನೆ ಸ್ಮಾರ್ಟ್ ಭಾಗವತ ಸಂಪ್ರದಾಯ ಶಾಸ್ತ್ರಿಗಳ ಮನೆತನ ಮನೆತನ ವೈದಿಕರದೆಂಬುದು ಹೆಸರಿನಿಂದಲೇ ಗೊತ್ತಾಗುತ್ತದೆ ಅವರು ದ್ರಾವಿಡ ಬ್ರಾಹ್ಮಣರಲ್ಲಿ ಬಡಮ ಎಂಬ ಪಂಗಡಕ್ಕೆ ಸೇರಿದವರು ವಿಷ್ಣು ಭಕ್ತಿ ಪಂಥದವರು ಅದ್ವೈತಿಗಳು ಸ್ಮಾರ್ಟ ಸಂಪ್ರದಾಯದಲ್ಲಿ ಭಾಗವತರೆಂಬ ಒಂದು ಒಳ ಪಂಗಡ ಉಂಟಷ್ಟೇ ಶಾಸ್ತ್ರಿಗಳು ಇಂಥ ಒಂದು ಪಂಗಡಕ್ಕೆ ಸೇರಿದ್ದವರು ಸಾಮಾನ್ಯವಾಗಿ ವಿಭೂತಿ ಧರಿಸುವರು ವಿಶೇಷ ಸಂದರ್ಭಗಳಲ್ಲಿ ಗೋಪಿಚಂದನದಿಂದ ಊರ್ಧ್ವ ಪುನರವಿರಿಸಿಕೊಳ್ಳುವರು ಇದು ಆ ಜನದ ಲಕ್ಷಣ ಸಾಮಾನ್ಯವಾಗಿ ಶ್ರೀನಿವಾಸ ಶಾಸ್ತ್ರಿಗಳು ಈ ಬಾಹ್ಯ ಚಿಹ್ನೆಗಳನ್ನು ಧರಿಸುತ್ತಿರಲಿಲ್ಲ ಅವರ ಷಷ್ಟ್ಯಾಧಿಯ ದಿವಸ ಅವರು ತೋಳಿನ ಮೇಲೆ ವಿಭೂತಿ ಧರಿಸಿ ಹಣೆಯಲ್ಲಿ ಗೋಪಿಚಂದನವಿಟ್ಟು ಶಾಸ್ತ್ರ ಕರ್ಮಗಳು ಮುಗಿದ ಕೂಡಲೇ ಮನೆಯಿಂದ ಎದ್ದು ಬಂದು ಗೋವಿಂದ ರಾಘವಯ್ಯರ್ ಅವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಅವರ ಎರಡು ಪಾತ್ರಗಳನ್ನು ಹಿಡಿದು ಪ್ರವರ ಹೇಳಿ ಅಹಂ ಬೋ ಅಭಿವಾದೆಯೇ ಎಂದದ್ದನ್ನು ನಾನು ನೋಡಿದೆ ಈ ಅಭಿವಾದನ ಕಾರ್ಯವಾದ ಬಳಿಕ ನಾನು ಶಾಸ್ತ್ರಿಗಳನ್ನು ಕೇಳಿದೆ ಇದು ಏನು ವಿಶೇಷ ಸಂಗತಿಯು ಹೊತ್ತು ಗೋವಿಂದ ರಾಘವಯ್ಯರ್ ಶಾಸ್ತ್ರಿಗಳು ಹೇಳಿದರು ಗೋವಿಂದ ರಾಘವಯ್ಯರ್ ಅವರು ನಿಜವಾಗಿ ಮಹನೀಯರು ಪರಿಶುದ್ಧರು ಮಹಾವಿದ್ವಾಂಸರು ಪರಮ ಸಾತ್ವಿಕರು ಮಹೋದಾರಿಗಳು ಅವರ ಮನೆ ಧರ್ಮಸತ್ರ ಅವರ ಮನೆಗೆ ಹೋಗಿ ಊಟ ಮಾಡದೆ ಬಂದ ವಿದ್ಯಾರ್ಥಿ ಇಲ್ಲ ಎಲ್ಲ ಬಡ ವಿದ್ಯಾರ್ಥಿಗಳಿಗೂ ಗೋವಿಂದ ರಾಘವಯ್ಯರ್ ಆಧಾರ ಇನ್ನೊಂದು ಸಂಗತಿ ಹೇಳುತ್ತೇನೆ ಇದು ವೈಯಕ್ತಿಕವಾದದ್ದು ಪೆಂಟ್ಲ್ಯಾಂಡ್ ಶ್ರೀಮಂತನು ಮದರಾಸಿನ ಗವರ್ನರ್ ಆಗಿದ್ದಾಗ ಗೋವಿಂದ ರಾಘವಯ್ಯರ್ ಅವರನ್ನು ಲೆಜಿಸ್ಲೇಟಿವ್ ಸಭೆಯ ಸದಸ್ಯರನ್ನಾಗಿ ನಾಲ್ಕನೆಯ ಸಾರಿ ನಿಯಮಿಸಿದ ಗೋವಿಂದ ರಾಘವಯ್ಯರ್ ಅವರು ಮಹಾಪ್ರಸಿದ್ಧರಾದ ಲಾಯರು ಒಳ್ಳೆಯ ವಾಗ್ನಿ ಅವರದು ನಿಶ್ಚಿತವಾದ ಸಂಸ್ಕೃತ ಪಾಂಡಿತ್ಯ ನಿರ್ಮಲವಾದ ದೇಶಾಭಿಮಾನ ಇಂಥವರಿಲ್ಲದಿದ್ದರೆ ಸಭೆಗೆ ಏನು ಎಂದು ಪೆಂಟ್ ಲಾಂಡ್ ಪ್ರಭು ಗ್ರಹಿಸಿ ಅವರನ್ನು ಪುನಃ ಸದಸ್ಯತ್ವಕ್ಕೆ ಆರಿಸಿದ್ದ ನಾಲ್ಕನೆಯ ಸಾರಿ ಇದು ನಡೆದಾಗ ಗೋವಿಂದ ರಾಘವಯ್ಯರ್ ಸರಕಾರಕ್ಕೆ ಪ್ರತ್ಯುತ್ತರ ಬರೆದು ತಮ್ಮ ವಾದಕ್ಯದ ಕಾರಣವನ್ನು ಹೇಳಿ ಸದಸ್ಯತ್ವ ಬೇಡವೆಂದದ್ದಲ್ಲದೆ ಆ ನಾನು ತಕ್ಕವನೆಂದು ನನ್ನ ಹೆಸರನ್ನು ಶಿಫಾರಸು ಮಾಡಿದರು ನನಗೆ ಇದರ ಸುಳಿವಿಯೇ ಬಂದಿರಲಿಲ್ಲ ಗವರ್ನರ ಸೆಕ್ರೆಟರಿ ಪತ್ರ ಬರೆದು ತಿಳಿಸಿದಾಗ ನನಗೆ ಆಶ್ಚರ್ಯವಾಯಿತು ಸರಕಾರದವರು ಹೋಗಿ ಹೋಗಿ ಈ ಬಡಮೇಶ್ವರ ಮೇಲೆ ಗಮನ ಬೀರಿದ್ದು ಹೇಗೆ ನನಗಿಂತ ಎಷ್ಟೋ ಮಂದಿ ಗಣ್ಯರಿದ್ದಾರಲ್ಲ ಎಂದು ಆಗ ಗವರ್ನರ್ ಅವರು ನನಗೆ ಕರೆಸಿ ಕರೆ ಕಳುಹಿಸಿ ಮುಖತಃ ಹೇಳಿದರು ನಿನ್ನನ್ನು ಶಿಫಾರಸು ಮಾಡಿರುವವರು ಸಾಮಾನ್ಯರಾರೂ ಅಲ್ಲ ಗೋವಿಂದ ರಾಘವಯ್ಯರ್ ಅವರು ಅವರ ಮಾತನ್ನು ನಾವು ತಿರಸ್ಕರಿಸಲಾದೀತೇ ನೀವು ತಿರಸ್ಕರಿಸುವಿರಾ ಎಂದರು ನೋಡಿದೀಯಾ ಗೋವಿಂದ ರಾಘವಯ್ಯರ್ ಅವರ ದೊಡ್ಡತನವನ್ನು ನಾನು ಈ ದಿವಸ ನಾಲ್ಕು ಮುಟ್ಟಿ ಈ ದಿವಸ ಕಾಲು ಮುಟ್ಟಿ ಮಾಡಲು ಇಂಥವರಿದ್ದಾರಲ್ಲ ಎಂಬುದೇ ನನಗೆ ಸಂತೋಷ ನಿರ್ಮಲ ಸ್ನೇಹ ಗೋವಿಂದ ರಾಘವಯ್ಯರ್ ಅವರು ಬೆಂಗಳೂರಿಗೆ ಆಗಾಗ ಬರುತ್ತಿದ್ದರು ಹೈಕೋರ್ಟಿನಲ್ಲಿ ವಕೀಲಿ ಉದ್ಯಕ್ಕಾಗಿ ಬರುತ್ತಿದ್ದದಲ್ಲದೆ ಬೇಸಿಗೆಯಲ್ಲಿ ವಿಶ್ರಾಂತಿಗಾಗಿಯೂ ಬರುತ್ತಿದ್ದುದುಂಟು ಬಹಳ ದೊಡ್ಡ ವಿದ್ವಾಂಸರು ಆಚಾರ ವ್ಯವಹಾರಗಳಲ್ಲಿ ಪರಿಶುದ್ಧರು ಪ್ರಾಮಾಣಿಕರೂ ಆಗಿದ್ದರು ಅವರ ಯೋಗ್ಯತೆ ಎಷ್ಟು ದೊಡ್ಡದೆಂಬುದಕ್ಕೆ ಒಂದೇ ಉದಾಹರಣೆ ಸಾಕು ಅವರು ದಿವಾನ್ ವಿಶ್ವೇಶ್ವರಯ್ಯನವರ ವಿಶ್ವಾಸ ಗೌರವಗಳಿಗೆ ಪಾತ್ರರಾಗಿದ್ದರು ಕೆಲವು ಆಪ್ತ ವಿಚಾರಗಳಲ್ಲಿ ವಿಶ್ವೇಶ್ವರಯ್ಯನವರಿಗೆ ಮನಸ್ಸು ಮನಸ್ಸಮಾಧಾನವನ್ನು ಸಂಪಾದಿಸಿಕೊಟ್ಟ ನಿರ್ವಾಹ ಮಾಡಿದವರು ಗೋವಿಂದ ರಾಘವಯ್ಯರ್ ಮತ್ತು ಅವರು ಮಾಡಿದ ಸಹಾಯ ವಕೀಲ ವೃತ್ತಿಗೆ ಸಂಬಂಧಪಟ್ಟದ್ದಲ್ಲ ಕೇವಲ ನಿರ್ಮಲ ಸ್ನೇಹದ್ದು ಉಪರಮ ಗೋವಿಂದ ರಾಘವಯ್ಯರ್ ಒಂದೊಂದು ಸಾರಿ ಬೇಸಿಗೆಯನ್ನು ಹಂಪೆಗೆ ಹೋಗುತ್ತಿದ್ದರು ಹಂಪೆಯ ಆಕರ್ಷಣೆ ಏನೆಂದರೆ ಅಲ್ಲಿಯ ಪವಿತ್ರ ಸಾನಿಧ್ಯ ಮತ್ತು ಪ್ರಶಾಂತತೆಯ ವಾತಾವರಣ ಗೋವಿಂದ ರಾಘವಯ್ಯರ್ ಅವರು ಪ್ರತಿದಿನವೂ ಬೆಳಗ್ಗೆ ಸ್ನಾನಾತ್ಮಕಗಳನ್ನು ಮುಗಿಸಿಕೊಂಡು ವಿರೂಪಾಕ್ಷ ದೇವಾಲಯದ ಗೋಪುರದಲ್ಲಿ ಎರಡನೇ ಅಂತಸ್ಥೆಗೆ ಏಣಿ ಹತ್ತಿ ಹೋಗುವರು ಸುಮಾರು ಎಂಟರಿಂದ ಹನ್ನೆರಡರವರೆಗೂ ಅಲ್ಲಿಯೇ ಇರುವರು ಗ್ರಂಥ ಗ್ರಂಥ ಕಾಲಕ್ಷೇಪ ಧ್ಯಾನ ಅನಂತರ ಭೋಜನಾದಿಗಳು ಮುಗಿದ ಮೇಲೆ ಸುಮಾರು ಎರಡು ಮೂರು ಗಂಟೆ ಎರಡೂವರೆ ಮೂರು ಗಂಟೆಯಿಂದ ಎರಡೂವರೆ ಮೂರು ಗಂಟೆಯಿಂದ ಐದು ಐದೂವರೆವರೆಗೂ ಕಾಲಕ್ಷೇಪ ಧ್ಯಾನ ಶಾಂತಿ ಇಷ್ಟಬಂದ ಗ್ರಂಥ ಅವರು ಎಲ್ಲಿ ಯಾವ ಗ್ರಂಥವನ್ನು ಕಂಡರೂ ಅದರ ವಿಷಯ ತಮಗೆ ಮೆಚ್ಚಿದ ಮೆಚ್ಚಿನದಾದರೆ ಅದನ್ನು ಎರವಲು ತೆಗೆದುಕೊಂಡೋ ಅಥವಾ ಕ್ರಯಕ್ಕೆ ಕೊಂಡೋ ಓದಿ ಮುಗಿಸುವರು ಅನಂತರ ಮಿತ್ರರೊಡನೆ ಅದನ್ನು ಕುರಿತು ವಿಮರ್ಶೆ ಮಾಡುವರು ಇಂಥದ್ದು ಅವರ ಜ್ಞಾನ ಪಿಪಾಸೆ ಗೋವಿಂದರಾಘವಯ್ಯರ್ ವಕೀಲಿಗೆ ಬರುವುದಕ್ಕೆ ಮುಂಚೆ ಪಚ್ಚಯ್ಯಪ್ಪ ಕಾಲೇಜಿನಲ್ಲಿ ತತ್ವಶಾಸ್ತ್ರ ಫಿಲಾಸಫಿ ಬೋಧಕರಾಗಿದ್ದರು ಅನಂತರ ಅವರು ಸಾರ್ವಜನಿಕಕ್ಕೆ ಬಂದ ಮೇಲೆ ಅವರ ವಾಕ್ ಪ್ರವಾಹ ಹಿಂದಿನಂತೆ ಸರಳವಾಗಿ ಧಾರಾಳವಾಗಿ ಗಂಭೀರವಾಗಿ ಹರಿದು ಬರುತ್ತಿತ್ತು ಅವರ ಮನೆ ಬಡೆಯ ವಿದ್ಯಾರ್ಥಿಗಳಿಗೆ ಅನ್ನಸತ್ರವಾಗಿತ್ತು ನಮ್ಮ ದೇಶದಲ್ಲಿ ಇಂತಹ ಮನೀಯರ ಜೀವನ ಚರಿತ್ರೆಗಳನ್ನು ಬರೆದಿಡುವ ಸಂಪ್ರದಾಯ ಇನ್ನೂ ಬೆಳೆಯಬೇಕಾಗಿದೆ ನಾನು ಗೋವಿಂದ ರಾಘವಯ್ಯರ್ ಅವರ ಸಮೀಪ ಬಂಧುಗಳಾದ ಒಬ್ಬರಿಗೆ ಈ ಕರ್ತವ್ಯವನ್ನು ಸೂಚಿಸಿದೆ ಅದು ಫಲಕ್ಕೆ ಬರಲಿಲ್ಲ ಒಂದು ಶಂಕೆ ಶ್ರೀನಿವಾಸ ಶಾಸ್ತ್ರಿಗಳು ಬಿಎ ಪರೀಕ್ಷೆಯಲ್ಲಿ ಮೊದಲ ಜೊದಲನೆಯವರಾಗಿ ಉತ್ತೀರ್ಣರಾದರು ಸಂಸ್ಕೃತದಲ್ಲಂತೂ ಅವರಿಗೆ ಪಾರಿತೋಷಕವಾಗಿ ಚಿನ್ನದ ಪದಕ ಬಂತು ಅವರ ತಂದೆಗಳಾದ ಶಂಕರನಾರಾಯಣ ಶಾಸ್ತ್ರಿಗಳಿಗೆ ಪರಮ ಸಂತೋಷ ಆ ಸಂತೋಷದಲ್ಲಿ ತಮ್ಮ ಸ್ನೇಹಿತರಿಗೆ ಒಂದು ಔತಣವನ್ನೇರ್ಪಡಿಸಿದರು ಬಂದಿದ್ದ ಅತಿಥಿಗಳು ಬಹುಮಂದಿ ವಿದ್ವಾಂಸರು ಭೋಜನ ಕಾಲದಲ್ಲಿ ವಾಡಿಕೆಯಂತೆ ಅವರಲ್ಲಿ ಕೆಲವರು ಶ್ಲೋಕಗಳನ್ನು ಹೇಳಿದರು ಒಬ್ಬರು ಹೇಳಿದ್ದ ಈ ಶ್ಲೋಕ